ಆರನೇ ತರಂಗ ಮಧ್ಯಾಹ್ನದ ಮೂರು ಜಾವವಿರಬಹುದು ಭಗವಾನ್ ಸೂರ್ಯನು ಪಶ್ಚಿಮದ ದಿಗಂತದ ಕಡೆಗೆ ಓಡುವುದಕ್ಕೆ ಆರಂಭಿಸಿದ್ದಾನೆ ಶ್ರಮಜೀವಿಗಳೆಲ್ಲರೂ ವಿಶ್ರಾಂತರಾಗಿ ದಿನದ ಕೆಲಸವೂ ಮುಗಿಯಿತೆಯೇ ಎಂದು ಮಾಡಿರುವ ಕೆಲಸದ ಕಡೆಗೆ ಹಿಂತಿರುಗಿ ನೋಡುವ ಕಾಲ ತಮ್ಮ ಪರ್ಣಕುಟಿಯಲ್ಲಿ ಒಂದು ಕೃಷ್ಣಾದಿನದ ಮೇಲೆ ಒಂದು ಮನೆಯನ್ನು ಒರಗಿಕೊಂಡುಕೊಳ್ಳುತ್ತಿದ್ದಾರೆ ಯಾವುದೋ ಒಂದು ಯೋಚನೆಯು ತೀವ್ರವಾಗಿ ಬಂದು ಮುಸುಕಲು ಹವಣಿಸುತ್ತಿದ್ದರೆ ಅದನ್ನು ಸುಲಭವಾಗಿ ಹತ್ತಿರುವ ಪ್ರಯತ್ನದಲ್ಲಿ ತೊಡಗಿದ್ದಂತೆಯಿದೆ ದೇಹದ ಭಾರವನ್ನು ಒರಗಿಕೊಂಡಿರುವ ಮನೆಯು ಹೊತ್ತಿರಲು ಮನಸ್ಸನ್ನು ಮುಂದಿನ ಕೆಲಸದಲ್ಲಿ ತೊಡಗಿಸಲು ಪ್ರತ್ಯೇಕಿಸಿಡುತ್ತಿರುವರೋ ಎಂಬಂತಿದೆ ಅರುಂಧತಿ ದೇವಿಯು ಎದು ಎದುರಿಗೆ ಕುಳಿತಿದ್ದಾರೆ ಆಕೆಗೆ ಏನೋ ಶೀತ ಹಿಡಿದ ಹಿಡಿದಾಗ ಇರುವಂತೆ ಇರುಸು ಮುರುಸು ಆಗಿದೆ ಆಶ್ರಮದಲ್ಲಿ ರಕ್ತಪಾತವಾದಾಗಿನಿಂದ ಆಕೆಯ ಆಕೆಗೆ ಮನಸ್ಸು ಮೈ ಎರಡೂ ಸಮಾಧಾನವಾಗಿಲ್ಲ ಏನೋ ಪ್ರಕೋಪಕ್ಕೆ ಒಳಗಾದಂತೆ ಮೂಗುದಾರವನ್ನು ಕಿತ್ತುಕೊಂಡು ನಗವನ್ನು ಬಿಡಿಸಿಕೊಳ್ಳಲು ಹೆಣಗುವ ತುಂಟೆತ್ತಿನಂತೆ ಆಕೆಯ ಮನಸ್ಸು ಮೈಯು ಆಶ್ರಮದ ಶಾಂತ ಜೀವನಕ್ಕೆ ಒಗ್ಗವೆಂಬಂತೆ ಹಠಮಾಡುತ್ತಿದೆ ಆದರೂ ಗಂಡನ ಮೇಲೆ ಕೋಪ ಬಂದರೂ ಅದಕ್ಕೆ ಅವಕಾಶ ಕೊಡಲಾರದ ವಶೀಲಾದ ಹೆಂಡತಿಯಂತೆ ಅವು ಆಕೆಯ ದಮನಕ್ಕೆ ಒಳಪಟ್ಟು ಹಿಡಿತದಲ್ಲಿದೆ ವಶಿಷ್ಠರು ಆಕೆಯ ಕಡೆ ನೋಡಿದರು ಓಡಿ ಬಂದು ಎರಡು ಹನಿಯನ್ನು ಉದ್ದರಿಸಿ ಮತ್ತೆ ಓಡಿ ಹೋಗುವ ಮೋಡಿದ ಮೋಡದ ತುಂಡಿನಂತೆ ಅವರ ಮನಸ್ಸು ಹಿಡಿತಕ್ಕೆ ಸಿಕ್ಕಿ ಒಂದು ಸಣ್ಣ ಅವರ ಮುಗದ ಮೇಲೆ ಚಿಮುಕಿಸಿ ಎಲ್ಲಿಗೂ ಓಡಿ ಹೋದಂತಿತ್ತು ಪ್ರಸನ್ನವಾದರೂ ಹೀಗೆ ಅವ್ಯಗ್ರವಾಗಿರುವ ಮನಸ್ಸಿನಿಂದ ಆಕೆಯನ್ನು ನೋಡಿ ಹಿಡಿದರು ದೇವಿ ನನಗೆ ಆಶ್ರಮದ ಮೇಲೆ ಮಮತೆಯಿಂದ ಇಲ್ಲಿನ ಯೋಚನೆಯೇ ಪ್ರಬಲವಾಗಿದೆ ಆ ಕೌಶಿಕನ ವಿಚಾರವಾಗಿ ಅಷ್ಟು ಘಟಿಸಿತು ಲೋಕದ ರಾದಿರಾಧರನ್ನೆಲ್ಲಾ ಗೆದ್ದು ಬಂದವನು ಇಲ್ಲಿ ಆಶ್ರಮದಲ್ಲಿ ತನ್ನ ವೀರ್ಯ ಸಂಪತ್ತನ್ನೆಲ್ಲ ಪಣಮಾಡಿ ಸೋರ್ಟು ಓಡಿ ಹೋಗಬೇಕಾಯಿತು ಹಾಗೆ ಆಗ್ರವಾದ ನಮ್ಮ ಮೇಲೆ ಅವನಿಗೆ ವಿದ್ವೇಷವು ಬರುವುದು ಏನಶ್ಚರ್ಯ ಮಾಡಬಹುದೇ ಎನ್ನುವ ಲೋಕವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರಾಗ ದ್ವೇಷಗಳೆರಡು ಮನೋವಿಕಾರಗಳು ಬೇಕೆಂದಾಗ ವಿಮುಖವಾದಾಗ ದ್ವೇಷ ಎಂಬುದನ್ನು ಏಕೆ ನೋಡುವುದಿಲ್ಲ ಪೋಷಿಕನಿಗೆ ಕಾಮಧೇನುವು ಬೇಕೆಂಬ ಕಾಮವೂ ಹುಟ್ಟಿ ಹುಟ್ಟಿತು ಅದನ್ನು ಪಡೆಯಲು ನಾನು ಅಡ್ಡಿಯಲು ಅವನಿಗೆ ಎನಿಸಿದೆ ಆತನ ಅರ್ಥ ಕಾಮಪ್ರವೃತ್ತಿಗೆ ನಾವು ಅನುಕೂಲವಾಗಿದ್ದರೆ ಆಗ ಆತನು ನಮ್ಮ ಭಕ್ತನಾಗುತ್ತಿದ್ದನು ಈಗ ಆತನು ನಮ್ಮನ್ನು ಇವರು ನನ್ನ ಸಿದ್ಧಿಯ ಹಾದಿಯಲ್ಲಿ ಅಡ್ಡಿಗಳು ಎಂದುಕೊಂಡಾಗ ಆತನು ನಮ್ಮನ್ನು ದ್ವೇಷಿಸುವುದು ಸಹಜವೇ ಅಲ್ಲವೇ ಆದ್ದರಿಂದ ರಾಗ ದ್ವೇಷಗಳೆರಡುಕಾರಗಳು ಎಂದುಕೊಂಡವರು ಅವರೆಡಕ್ಕೂ ವಶರಾಗಬಾರದು ದೇವಿ ಅದಿರದು ಈಗ ಕೌಶಿಕನಿಗೆ ಹುಟ್ಟಿರುವ ಈ ಆಕ್ರೋಶವು ಅಕಾರ ಅಕಾರಾಣವ ಅಕಾರಾಣ ಅಕಾರಣವೆಂದುಕೊಂಡಿರುವೆಯಾ ಇಲ್ಲ ಅದರ ಕಾರಣವು ಈಗ ನಮಗೆ ತಿಳಿಯದಿದ್ದರೂ ಇಷ್ಟು ತೀವ್ರವಾದ ಭಾವನೆ ಬರೆದಿದ್ದರೆ ಆತನು ಸಮೃದ್ಧವಾದ ಈ ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ತೆರಳುವುದೆಂದು ನಿನಗೆ ಬೇಕಾದುದ್ದನ್ನು ತಪಸ್ಸಿನಿಂದ ಸಾಧಿಸು ಎಂದು ನಾನು ಹೇಳಿದಾಗ ಆ ರಾಜನು ಮನಸು ಒಪ್ಪಲಿಲ್ಲ ಅದನ್ನು ಸುಟ್ಟು ಅದು ಮಾಡುವುದಕ್ಕೆ ಈ ನಾಶ ಈ ಆಕ್ರೋಶ ಈ ಕ್ರೋಧ ಇಷ್ಟೂ ಬೇಕಾಯಿತು ನೊಂದು ಬಗೆ ಈ ತಪಸ್ಸಿಗೆ ಸಿದ್ಧವಾಗಿದೆ ನೊಂದು ಬಂದ ಬಗೆ ಈಗ ತಪಸ್ಸಿಗೆ ಸಿದ್ಧವಾಗಿದೆ ಪೋಷಕನು ರಾಜ್ಯವನ್ನು ಮಗಲಿಗೆ ಕೊಟ್ಟು ತಪಸ್ಸಿಗೆ ಹೊರಟು ಹೋಗುವುದು ಆ ತಪಸ್ಸಿನಲ್ಲಿ ನಿಷ್ಠನಾಗಿ ನಿಂತು ಸಾತ್ವಿಕನಾಗುವುದಕ್ಕಿಂತ ಮುಂಚೆ ತನ್ನೊಳಗಿರುವ ರಜಸ್ಸನ್ನು ತೊಳೆಯುವುದಕ್ಕೆಂದು ಲೋಕದಲ್ಲಿ ಒಂದು ವಿಪ್ಲವವನ್ನು ಮಾಡುವನು ಬೆಳೆದು ನಿಂತಿರುವ ಕಾಡನ್ನು ಕಡಿಯಬೇಕು ಅಥವಾ ಸುಡಬೇಕು ಅಲ್ಲದಿದ್ದರೆ ಮತ್ತೆ ಕಾಡನ್ನು ಬೆಳೆಸುವುದಕ್ಕಾಗಿ ಆಗುವುದಿಲ್ಲ ಪ್ರಕೃತಿಯು ಕರೆಯುವುದಕ್ಕಿಂತಲೂ ಸುಡು ಸುಡುವುದು ಸುಲಭವೆಂದು ಸುಡುವಳು ಅದನ್ನು ಸಹಿಸಲಾರದ ಸಣ್ಣ ಮಾನವನು ಏನೋ ಗಂಡು ಕಳೆದುಕೊಂಡವನಂತೆ ಒದ್ದಾಡುವನು ಬಿಡು ಮುಂದಿನ ಕೆಲಸವನ್ನು ನೋಡು ವಾಮದೇವನು ಬಂದನೆ ಈ ನಾಟಕದಲ್ಲಿ ಆತನದೂ ಒಂದು ಪಾತ್ರವಿದೆ ಎಂದರು ವಾಮದೇವನು ಬಂದನು ಗುರುಗಳಿಗೆ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ಕುಳಿತುಕೊಂಡರು ವಸಿಷ್ಠರು ಮುಗುಡು ನಕ್ಕು ವಾಮದೇವರು ರಾಜಗುರುಗಳಾಗುವ ರಾಜಗುರುಗಳಾಗುವ ಯೋಗವು ಬರುವಂತಿದೆ ಎಂದರು ವಾಮದೇವರು ಒಂದುಗಳಿಗೆ ಪರಿಯಾಲೋಚಿಸಿ ಅರ್ಥವಾಗಲಿಲ್ಲ ಎಂದು ಬಹು ವಿಧಿಯದಿಂದ ನೋಡಿದರು ವಸಿಷ್ಠರು ನಗುತ್ತಾ ಬೆಟ್ಟದ ಮೇಲಿನ ಸರೋವರದ ನೀರು ಬಯಲು ನಾಡಿನಲ್ಲಿ ನದಿಯಾಗಿ ಹರಿಯಬೇಕಾಗಿದೆ ಆಯಾ ಸ್ಥಳ ನೋಡಿ ಒಂದು ಕಲ್ಲು ಕಲ್ಲನ್ನು ಸಡಲಿಸಿದರೆ ನೀರು ಹೊರಟು ಬಿಡುವುದು ಅಂತಹ ಕಾಲ ಬಂದಿದೆ ರಾಜ ಕೌಶಿಕನು ತಪಸ್ವಿ ಕೌಶಿಕನಾಗುವನು ತನ್ನ ಬಾಹುಬಲದಿಂದ ಅಸಾಧ್ಯವಾದುದನ್ನು ತಪೋಬಲದಿಂದ ಸಾಧಿಸಬೇಕು ಎಂದು ರಾಜ್ಯವನ್ನು ಬಿಟ್ಟು ಹಿಮಾಲಯವನ್ನು ಆಶ್ರಯಿಸುವನು ಅಲ್ಲಿ ಈತನಿಗೆ ಈಶ್ವರಾನುಗ್ರಹವನ್ನು ಸಂಪಾದಿಸುವ ದಾರಿಯನ್ನು ತೋರಿಸುವವರು ಬರಬೇಕು ಏಟು ತಿಂದು ರೇಗಿದ ಮನಸ್ಸು ತೀವ್ರವಾಗಿ ಶ್ರದ್ಧೆಯ ಕಡೆಗೆ ತಿರುಗಿದೆ ಆ ಶ್ರದ್ಧೆಯನ್ನು ಸರಿಯಾದ ದಾರಿಗೆ ತಿರುಗಿಸಲು ಕೈಮರ ಬೇಕು ಆ ಕೈಮರ ನೀನು ಎಂದರು ವಾಮದೇವನಿಗೆ ಇನ್ನೂ ಏನೋ ಸಂದೇಹ ಹಾಗೆಂದರೆ ಈಶ್ವರಾನುಗ್ರಹ ಪಡೆದ ಕೌಶಿಕನು ಮತ್ತೆ ಆಶ್ರಮಕ್ಕೆ ಬಂದು ಯುದ್ಧ ಹೂಡುವನೇ ಎಂದರು ವಶಿಷ್ಠರು ಶಾಂತರಾಗಿ ನಿಶ್ಚಲರಾಗಿ ಸಮಾಧಾನದಿಂದ ಹೇಳಿದರು ಹೌದು ಅದು ಹಾಗೇ ಆಗಬೇಕು ಕಲ್ಲು ಕರಗಿ ಕನ್ನಡಿಯಾಗಲೆಂದು ಕಾಡಿನ ಒಂದು ಮೂಲೆಯೆಲ್ಲ ಸುಟ್ಟು ಬೂದಿಯಾಗಬೇಕು ಇದೇ ಪ್ರಕೃತಿಯ ನಿಯಮ ನಮ್ಮ ಆಶ್ರಮದಲ್ಲಿ ಇನ್ನೂ ಒಮ್ಮೆ ಇನ್ನೂ ಒಮ್ಮೆ ಶಸ್ತ್ರಾಸ್ತ್ರಗಳ ವಿಜೃಂಭಣೆಯಾದ ಮೇಲೆ ನೂತನ ಸೃಷ್ಟಿಯು ಆರಂಭ ಅದು ನಾವು ಬೇಕೆಂದ ರೀತಿಯಲ್ಲಿ ನಡೆಯಲಿಲ್ಲವೆಂದು ನಾವು ರೇಗಿದರೆ ನಾವೇ ಹುಚ್ಚರು ವಾಮದೇವ ಪ್ರಕೃತಿಯ ಅಡ್ಡಿಗಳನ್ನು ತೆರೆದು ಆಕೆಯ ಕಾರ್ಯವು ಮುಂದುವರಿಯಲು ಸಹಾಯ ಮಾಡಬೇಕಾದು ಬ್ರಾಹ್ಮಣನ ಧರ್ಮ ಆದ್ದರಿಂದ ಪ್ರಕೃತಿಯು ರುದ್ರಿಯಾಗಿ ಬಂದರೂ ಸ್ವಾಗತಿಸೋಣ ಜಗತ್ತಿನ ಹಿತಕ್ಕಾಗಿ ತಪಸ್ಸು ಮಾಡುವ ಬ್ರಾಹ್ಮಣನು ತನ್ನ ಪ್ರಿಯಾಪ್ರಿಯಗಳನ್ನು ಗಮನಿಸಬಾರದು ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮುಖದಿಂದ ಸ್ವೀಕರಿಸಿ ಇನ್ನೊಂದು ಮುಖದಿಂದ ವಿಕೇಂದ್ರೀಕರಿಸಿ ಲೋಗಕ್ಕೆ ಕೊಡುವ ಯಂತ್ರವು ತಾನು ಎಂದು ಅರಿತಿರುವ ಬ್ರಾಹ್ಮಣನು ಯಂತ್ರದಂತೆಯೇ ಪ್ರಿಯ ಅಪ್ರಿಯ ಎರಡಕ್ಕೂ ಆಚೆ ಇರುವನು ಕೌಶಿಕನು ಅಂತಹ ಯಂತ್ರವಾಗುವನು ಜೋಡಿಸುವ ಭಾರ ಭಾರ ನಮ್ಮದು ಈಗ ಬೇರೆ ಬೇರೆ ಆಗಿರುವುದರಿಂದ ಅದು ವಿಮುಖವಾಗಿ ದ್ವೇಷದಿಂದ ಆರಾಧಿಸಿದುದನ್ನು ಇದು ತಾನೇ ತಾನೇ ತನ್ನದೇ ಬೇರೆಯಲ್ಲ ಎಂದು ತಿಳಿದು ಅದರೊಡನೆ ತದಾತ್ಮವನ್ನು ಪಡೆಯುವುದು ಆದ್ದರಿಂದ ಈ ನಂಬಿಕೆ ನಮಗಿರುವುದರಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಲ್ಲವೇ ಎಂದರು ವಾಮದೇವನು ಗುರುದೇವ ದೇವನ ಅಪ್ಪಣೆಯನ್ನು ಸಾಕಲ್ಯರಾಗಿ ನೆರವೇರಿಸುವ ಶಕ್ತಿಯು ನನಗೆ ಬರಲಿ ಈ ಅಪ್ಪಣೆಯನ್ನು ಹೀಗೇಕೆ ಮಾಡಿದರೆಂದು ನಾನೇಕೆ ಕೇಳಲಿ ನಾನೊಂದು ಧರ್ವೀ ಧರ್ವಿಯು ಇರುವುದು ಯಜಮಾನನ ಉಪಯೋಗಕ್ಕೆ ಯಜಮಾನನು ಆ ಧರ್ಮಿಯಿಂದ ತೆಗೆದುಕೊಂಡು ಆಹುತಿಯನ್ನು ಎಲ್ಲಾದರೂ ವಿನಿಯೋಗಿಸಿ ಅಗ್ನಿಯಲ್ಲೋ ಜಲದಲ್ಲೋ ಸ್ಥಳದಲ್ಲೋ ಎಲ್ಲಿ ವಿನಿಯೋಗಿಸಿದರೂ ಧರ್ಮಿಗೆ ಅದರಿಂದ ಏನೂ ಹಾನಿಯಿಲ್ಲ ಅದರಂತೆಯೇ ಭಗವಾನರ ಆಜ್ಞೆಯನ್ನು ನೆರವೇರಿಸುವುದಷ್ಟೇ ನನ್ನ ಕೆಲಸ ಆದುದರಿಂದ ಇದೋ ಹೊರಟೆ ಎಂದನು ವಶಿಷ್ಠರು ಆಶ್ರಮದ ಪರ್ಣಕುಟಿಯ ಗೋಡೆಗಳ ನಡುವೆ ಕುಳಿತಿದ್ದರು ವಿಶಾಲ ಜಗತ್ತಿನಲ್ಲಿ ಮುಂದೆ ನಡೆಯಬೇಕಾಗಿರುವ ವಿಚಿತ್ರ ಕಥಾನಕದ ಬೀಜವನ್ನು ಹುಡುಕಿ ತೆಗೆದು ನಡೆಯ ನೆಡವರಂತೆ ಅನ್ಯಮನಸ್ಕರಾಗಿ ದೃಷ್ಟಿಗಳಾಗಿ ಹೇಳಿದರು ನೀನು ಹಿಮಾಲಯದಲ್ಲಿ ಹಿಮಾಲಯದಲ್ಲಿ ಇರು ಕೌಶಿಕನು ಬರುವನು ಆತನಿಗೆ ಏನು ಮಾಡಬೇಕೆಂಬುದು ತಿಳಿಯದು ಆತನು ಬಂದಾಗ ಪ್ರಸಂಗ ವಶದಿಂದ ಅಸ್ತ್ರಗಳೆಲ್ಲವೂ ಇರುವುದು ಎಂದು ಹೇಳಿ ರುದ್ರಾರಾಧನದ ಕ್ರಮವನ್ನು ಬೋಧಿಸು ಎಂದರು ವಾಮದೇವನು ಎಷ್ಟು ತಡೆಯಬೇಕೆಂದರೂ ಸಾಧ್ಯವಾಗಲಿಲ್ಲ ಕಣ್ಣಲ್ಲಿ ನೀರು ಉರಿದು ಆ ಅಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ನಮ್ಮ ಆಶ್ರಮವನ್ನು ನಿರ್ಮೂಲ ಮಾಡುವನೋ ಏನೋ ಎಂದರು ಮನಸ್ಸಿನಲ್ಲಿ ತುಂಬಿದ ಬಾರಿಯು ಬಾರಿಯ ದುಃಖವು ಹೃತ್ತದಂತೆ ಬೆಳೆದಿದೆ ಎಂಬುದನ್ನು ಈಗ ಚಿಂತಿಸಬೇಕಾದದು ಈ ಆಶ್ರಮದ ಕ್ಷೋಭೆಯನ್ನಲ್ಲ ಮುಂದೆ ಮಹಾಕಾಲದಲ್ಲಿ ನಡೆಯಬೇಕಾಗಿರುವ ದೇವಿಯ ದೇವ ಇಂದಿನ ಭಯದ ಯೋಜನೆಯು ಮುಂದಿನ ಮಂಗಳದ ಹಾದಿಗೆ ಅಡ್ಡಬಾರದು ಅಡ್ಡ ಬರಬಾರದು ಅಷ್ಟೇಕೆ ಭವಿತವ್ಯದ ತೆರೆಯನ್ನು ಒಸರಿಸಿ ನೋ ನೋಡುವೆನೋ ಕೂಡು ಎಂದರು ವಾಮದೇವನನ್ನು ನೋಡಿದನು ಆತನ ಮನಸು ಇಂದ್ರಿಯಗಳು ಕಾಲವು ಬರೆಸಿರುವ ಭೂತ ಭವಿಷ್ಯ ವರ್ತಮಾನಗಳೆಂಬ ಅವೇದಗಳನ್ನು ಹತ್ತ ನೂಕಿ ಭವಿಷ್ಯವನ್ನು ಕೊರತಲಾಮಲಕದಂತೆ ಕಂಡಿತು ಆತನ ಮನಸ್ಸಿನ ದುಃಖವು ಸಂಪೂರ್ಣವಾಗಿ ನಾಶವಾಗಿ ಅದರಡಿಯಲ್ಲಿ ಆನಂದವು ಅಷ್ಟೇ ದೊಡ್ಡದಾಗಿ ನೆಲೆಸಿತು ಗುರುವಿಗೆ ವಂದನೆ ಮಾಡಿ ಹೊರಡಲು ಅಪ್ಪಣೆಯನ್ನು ಕೇಳಿದನು ಆತನ ದುಃಖವು ನಿವಾರಣವಾಗುವಾಗ ಅರುಂಧತಿ ದೇವಿಯ ದುಃಖವು ನಿವಾರಣವಾಯಿತು ಆಕೆಯ ಮನಸ್ಸು ಪ್ರಸನ್ನವಾಯಿತು ಗುರುದೇವರು ಕೃತಕೃತ್ಯನಾಗೆಂದು ಆಶೀರ್ವದಿಸಿದರು ಶಿಷ್ಯನು ಗುರುಗಳಿಗೂ ಗುರುಪತ್ನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಿಮಾಲಯಕ್ಕೆ ಬಿಟ್ಟನು